ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ವಿಶುದ್ಧ ವೇದಾಂತ ಪರಿಭಾಷಾ ಇದರ ಸಂಸ್ಕೃತ ಕೃತಿ ಇದರ ಅನುವಾದ ಏಳನೆಯ ಕಂತು ಇವತ್ತು ಮೊದಲಿಗೆ ಶಂಕರ ಭೂತ್ಪಾದರ ಚರಣಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರಣತಲಗಳಲ್ಲಿ ಶರಣ ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹಣ ಶರ್ಮಾರ ಚರಣತಲಗಳಲ್ಲಿ ಶರಣಾಗುತ್ತಾ ವೇದಾಂತ ಪರಿಭಾಷಾ ಇದು ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಮೂಲಕ ಹೊರಪಡಿಸಿದಂತಹ ಪ್ರಕಟಪಡಿಸಿದಂತಹ ಕೊನೆಯ ಕೃತಿ ಹದಿನೇಳನೆಯದು ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ವೇದಾಂತದ ಪಾರಿಭಾಷಿಕ ಶಬ್ದಗಳ ವಿವರಣೆ ಅರ್ಥ ಅದರಲ್ಲಿ ಈಗ ನಾವು ಬ್ರಹ್ಮನ ಜಗತ್ಕಾರಣ ವ್ಯವಹಾರ ಎನ್ನುವ ಶಬ್ದದ ಬಗ್ಗೆ ಎನ್ನುವ ವಿಚಾರದ ಬಗ್ಗೆ ನೋಡ್ತಾ ಇದ್ದೇವೆ ಬ್ರಹ್ಮನು ಜಗತ್ತಿಗೆ ಕಾರಣ ಹೇಗೆ ಅಂತೇಳಿ ಬ್ರಹ್ಮ ಅಂದರೆ ಇದು ಪೌರಾಣಿಕ ಬ್ರಹ್ಮ ಅಥವಾ ಸೃಷ್ಟಿಕರ್ತ ಬ್ರಹ್ಮ ಎನ್ನೋ ದೃಷ್ಟಿಯಲ್ಲಿ ಅಲ್ಲ ಚತುರ್ಮುಖ ಬ್ರಹ್ಮ ಅಂತೇಳಿ ತಿರುಮೂತಿಗಳೊಬ್ಬ ಅಂತೇಳಿ ಅಲ್ಲ ಇದು ಬ್ರಹ್ಮವಸ್ತು ಪರವಸ್ತು ಪರಬ್ರಹ್ಮ ಪರತತ್ವ ಆ ಬ್ರಹ್ಮ ಅವನು ಸಹ ಎಷ್ಟ ಮಾಯಾಸತ್ಕಾರ್ಯವಾದ ಪರಿಭಾಷ ಈ ವಾದ ಯಾವುದಿದೆ ಬ್ರಹ್ಮನಿಂದ ಜಗತ್ತು ಉಂಟಾಗಿದೆ ಅನ್ನತಕ್ಕಂಥದ್ದು ಇದು ಮಾಯಾ ಸತ್ಕಾರ್ಯವಾದ ಅಂತೇಳಿ ಹೇಳಲ್ಪಡ್ತದೆ ಅಂತ ಹೇಳ್ತಾರೆ ಸ್ವಾಮೀಜಿಯವರು ಅಂದರೆ ಏನು ಸತಃ ಇವ ಕಾರಣಸ್ಯ ಮಾಯೆಯ ಕಾರ್ಯರೂಪೇಣ ಜನ್ಮ ಸತ್ ಯಾವುದಿದೆಯೋ ಅಸ್ತಿತ್ವ ಇರುವಿಕೆ ಯಾವುದಿದೆಯೋ ಸತ್ಯ ಯಾವುದಿದೆಯೋ ಅದುವೇ ಕಾರಣವಾಗಿ ಮಾಯೆಯ ಕಾರ್ಯರೂಪೇಣ ಜನ್ಮ ಮಾಯೆಯ ಮೂಲಕ ಕಾರ್ಯರೂಪವಾಗಿ ಉಂಟಾಗ್ತದೆ ಹುಟ್ಟುತ್ತದೆ ಅಂಥೇಳಿ ಮಾಯೆಯಿಂದ ಕಾರ್ಯರೂಪವಾಗಿ ಹುಟ್ಟುತ್ತದೆ ಕಾರಣ ಸತ್ ಕಾರಣಾತ್ಮನ ಸತಃ ಇವ ಕಾರ್ಯಸ ಮಾಯನ್ಮ ಅದೇ ರೀತಿಯಲ್ಲಿ ಕಾರಣಾತ್ಮನಾಗಿರತಕ್ಕಂತಹ ಆ ಸತ್ ಯಾವುದಿದೆ ಬ್ರಹ್ಮವಸ್ತು ಅದುವೇ ಕಾರ್ಯಸ್ಯ ಮಾಯಯಾ ಜನ್ಮ ಕಾರ್ಯದ ಮಾಯಿಂದ ಹುಟ್ಟುುತ್ತದೆ ಕಾರ್ಯವೆಂಬ ಮಾಯೆಯಿಂದ ಹುಟ್ಟುುತ್ತದೆ ಕಾರಣಾತ್ಮನಾದಂತಹ ಸತ್ ಏವ ಇಭಿಪ್ರಾಣಿ ಅಭಿಪ್ರಾಯೇಣ ಏವಂ ಅಭಿಧೀಯತೆ ಎಂಬ ಅಭಿಪ್ರಾಯದಿಂದ ಈ ರೀತಿಯಾಗಿ ಹೇಳಲ್ಪಡ್ತದೆ ಬ್ರಹ್ಮನು ಕಾರಣ ಅಂತೇಳಿ ಜಗತ್ತಿಗೆ ಅಂದರೆ ಮಾಯೆಯಿಂದ ಕಾರ್ಯರೂಪವಾಗಿ ತೋರಿಬರ್ತದೆ ಹಾಗೆ ಕಾರಣರೂಪವಾಗಿಯೂ ಕೂಡ ಮಾಯೆಯಿಂದಲೇ ಅದು ತೋರಿ ಬರುವಂಥದ್ದು ವಸ್ತುತಃ ಇವ ಬ್ರಹ್ಮಣ ಕಾರ್ಯಭೂತ ಜಗದ್ರೂಪೇಣ ಜನ್ಮ ಆದರೆ ಯಥಾರ್ಥವಾಗಿ ನಿಜವಾಗಿ ಬ್ರಹ್ಮ ಬ್ರಹ್ಮದ ಕಾರ್ಯಭೂತ ಜಗದ್ರೂಪೇಣ ಜನ್ಮ ಇಲ್ಲ ಅಂಥೇಳಿ ಬ್ರಹ್ಮನಿಗೆ ಕಾರ್ಯಭೂತವಾದ ಈ ಜಗತ್ತಿನ ರೂಪವಾದಂತಹ ಜನ್ಮವು ನಿಜವಾಗಿ ಬ್ರಹ್ಮಕ್ಕೆ ಇಲ್ಲ ಮಾಯೆಯಿಂದ ತೋರಿ ಹಾಗೆ ಸಾಂಖ್ಯಾನಂತೂ ವಸ್ತುಭೂತ ಸೇವ ವಸ್ತುಭೂತನ ಇವ ಮಹದಾ ರೂಪೇಣ ಜನ್ಮ ಇಷ್ಯತೆ ಸಾಂಖ್ಯರ ವಾದದ ಪ್ರಕಾರ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಕಪಿಲ ಸಾಂಖ್ಯ ದರ್ಶನ ಷಡ್ ದರ್ಶನಗಳು ಭಾರತೀಯದ ಆಸ್ತಿಕ ದರ್ಶನಗಳು ಆರು ಕಪಿಲ ಸಾಂಖ್ಯ ಕಣಾದ ಮುನಿಗಳ ವೈಶೇಷಿಕ ಗೌತಮ ಮುನಿಗಳ ನ್ಯಾಯ ಪತಂಜಲಿ ಮುನಿಗಳ ಯೋಗ ಜೈಮಿನಿ ಮುನಿಗಳ ಪೂರ್ವಮೀಮಾಂಸ ಅಥವಾ ವೇದದ ಕರ್ಮಕಾಂಡ ಆಮೇಲೆ ಬಾದರಾಯಣ ವ್ಯಾಸರ ಉತ್ತರ ಮೀಮಾಂಸ ಅಥವಾ ವೇದಾಂತ ಸೂತ್ರಗಳು ಇವೆಲ್ಲ ಸೂತ್ರಗಳು ಆರು ದರ್ಶನಗಳು ಸೂತ್ರ ರೂಪದ್ದು ಅದರಲ್ಲಿ ಈ ಕಪಿಲ ಮುನಿಗಳ ಯಾವ ಸಾಂಖ್ಯ ಇದೆ ಆ ಸಾಂಖ್ಯರ ಪ್ರಕಾರ ಅದರ ಅನ್ಯಾಯಗಳು ಸಾಂಖ್ಯರು ಸಾಂಖ್ಯ ಸಿದ್ಧಾಂತದ ಸಾಂಖ್ಯ ದರ್ಶನದ ಆ ಸಾಂಖ್ಯರ ಸಾಖ ಅವರಿಗಾದರೂ ಸಾಂಖ್ಯರಿಗಾದರೂ ವಸ್ತುಭೂತ ಪ್ರಧಾನಸ ವಸ್ತುಭೂತ ಮಹದಾಧಿರೂಪೇಣ ಜನ್ಮ ಇಷ್ಯತೆ ವಸ್ತುವಾಗಿರತಕ್ಕಂತಹ ಪ್ರಧಾನ ಅಥವಾ ಪ್ರಕೃತಿ ಅಂತೇಳಿ ಏನು ಹೇಳ್ತೇವೆ ಅದಕ್ಕೆ ವಸ್ತುಭೂತವಾದಂತಹ ಮಹದಾಧಿರುಪೇಣ ಜನ್ಮ ಇಷ್ಯತೆ ಅದಕ್ಕೆ ವಸ್ತು ರೂಪವಾದಂತಹ ಮಹತ್ ಮುಂತಾದಂತಹ ರೂಪದಿಂದ ಜನ್ಮ ಉಂಟಾಗ್ತದೆ ಹುಟ್ಟು ಉಂಟಾಗ್ತದೆ ಅಂದರೆ ಜೀವದಿಂದಲೇ ಜೀವದ ಉತ್ಪತ್ತಿ ಅಂತೇಳಿ ಹೇಳಿದ ಹಾಗೆ ಸಾಂಖ್ಯದ ಸಿದ್ಧಾಂತ ಒಂದು ವಸ್ತುವಾಗಿ ಯಾವುದಿರ್ತದೋ ಪದಾರ್ಥವಾಗಿ ದ್ರವ್ಯವಾಗಿ ಮ್ಯಾಟರ್ ಮ್ಯಾಟರ್ನಿಂದಲೇ ಮ್ಯಾಟರ್ ಉಂಟಾಗ್ತದೆ ದ್ರವ್ಯದಿಂದಲೇ ದ್ರವ್ಯದ ಉತ್ಪತ್ತಿ ಅಂತೇಳಿ ಸಾಂಖ್ಯ ಸಿದ್ಧಾಂತ ಅದು ಪ್ರಧಾನ ಅಥವಾ ಪ್ರಕೃತಿ ಅಂತ ಏನಿದೆ ಅದರಿಂದಲೇ ಮಹತ್ವ ಉಂಟಾಗ್ತದೆ ಅಂತೇಳಿ ಹೇಳ್ತದೆ ಸಾಂಖ್ಯ ಸಿಂಚ ಪಕ್ಷೇ ಸಾಂಖ್ಯರ ಪಕ್ಷದಲ್ಲಿ ಅವರ ಅಭಿಪ್ರಾಯದಂತೆ ತತ್ವ ಜಾಸ್ ಕಾರಣ ಪ್ರಧಾನ ಸ್ವಯಮ ಕಂ ನಾಯತೆ ಇಶಂಕಾ ಸ್ಯಾತ್ ವಿಾಂ ವಿಕಾರೇಭ್ಯ ಇವ ಉತ್ಪತ್ತಿ ದರ್ಶನಾ ತೇಷಾಂಚ ಪಕ್ಷಿ ಅವರ ಪಕ್ಷದಲ್ಲಿ ಆದರೆ ಅವರು ಹೇಳುವಾಗ ನಾವು ಏನು ಒಂದು ವಸ್ತುವಿನಿಂದಲೇ ಪ್ರಧಾನ ಎನ್ನತಕ್ಕಂಥದ್ರಿಂದ ಇನ್ನೊಂದು ವಸ್ತು ಯಾವುದು ಮಹತ್ ಉಂಟಾಗ್ತದೆ ಅಂತೇಳಿ ಆ ಸಿದ್ಧಾಂತದ ಪ್ರಕಾರ ಸಾಂಖ್ಯ ಸಿದ್ಧಾಂತದ ಪ್ರಕಾರ ತತ್ವತಃ ಇವ ಅಂದರೆ ಯಥಾರ್ಥವಾಗಿ ತಾತ್ವಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಕೂಡ ಜಾಯಮಾನ ಕಾರ್ಯಸ್ಯ ಕಾರಣಭೂತ ಪ್ರಧಾನಂ ಹುಟ್ಟತಕ್ಕಂತಹ ಕಾರ್ಯಕ್ಕೆ ಕಾರಣಭೂತವಾದಂಥ ಕಾರಣವಾಗಿರತಕ್ಕಂತಹ ಪ್ರಧಾನವು ಸ್ವಯಮ ಅದು ಕಂ ನ ಜಾಯತೆ ಪ್ರಧಾನವು ಕೂಡ ಹುಟ್ಟುವುದಿಲ್ವಾ ಇತ್ಯಾಶಂಕ ಸ್ಯಾತ್ ಈ ರೀತಿಯಾದ ಶಂಕೆ ಉಂಟಾಗುವಂಥದ್ದು ಸಹಜ ವಿಕಾರಾಣಂ ವಿಕಾರೇಭ್ಯವ ಉತ್ಪತ್ತಿದರ್ಶನಾ ಯಾಕಂದರೆ ವಿಕಾರಗಳ ವಿಕಾರಗಳಿಗೆ ವಿಕಾರಗಳಿಂದಲೇ ಜನ್ಮ ಅಂಥೇಳಿ ತೋರಿ ಬರುವ ಕಾರಣ ಇವು ವಿಕಾರಗಳು ಮಹದಾದಿರೂಪಗಳು ಅದು ಪ್ರಧಾನ ಏನತಕ್ಕಂಥ ವಿಕಾರದಿಂದಲೇ ಉತ್ಪತ್ತಿ ಆಗ್ತದೆ ಹಾಗಾಗಿ ಪ್ರಧಾನ ಊನ್ಯಾವುದರಿಂದ ಹುಟ್ಟುತ್ತದೆ ಅಂಥೇಳಿ ಪ್ರಶ್ನೆ ಬರುವಂತೂ ಸಹಜ ಅಲ್ವೇ ನತ್ವಿಹ ಸನ್ಮಾತ್ರ ಬ್ರಹ್ಮಣ ಸನ್ಮಾತ್ರಾದ ಉತ್ಪತ್ತಿ ಸಂಭಾವ್ಯತೆ ಉತ್ಪದ್ಯಮಸ್ಯ ವಿಶೇಷ ಪ್ರಕೃತಿ ವಿಕಾರ ಭಾವಾನುಪತ್ತೇ ಇಲ್ಲಿ ಈ ಸಾಂಖ್ಯ ಸಿದ್ಧಾಂತದಲ್ಲಿ ಆದರೂ ಸನ್ಮಾತ್ರ ಬ್ರಹ್ಮಣ ಸತ್ ಕೇವಲ ಸತ್ ಆಗಿರತಕ್ಕಂತಹ ಅಸ್ತಿತ್ವವಾಗಿರ್ತಕ್ಕಂಥ ಸದ್ರೂಪವಾಗಿರ್ತಕ್ಕಂತಹ ಬ್ರಹ್ಮನಿಗೆ ಸನ್ಮಾತ್ರಾದೇವ ಉತ್ಪತ್ತಿ ಅದರಿಂದಲೇ ಉತ್ಪತ್ತಿ ಆಗಬೇಕು ಸತ್ ಅಂದರೆ ಸದ್ರೂಪವಾಗಿರ್ತಕ್ಕಂಥದ್ದರಿಂದಲೇ ಉತ್ಪತ್ತಿ ಆಗಬೇಕು ಸಂಭಾವ್ಯತೆ ಅಂತ ಊಹಿಸಲ್ಪಡ್ತದೆ ಉತ್ಪದ್ಯಮಾನ ವಿಶೇಷ ಅಭಾವೇ ಪ್ರಕೃತಿ ವಿಕಾರ ಭಾವ ಅನುಪತ್ತೇ ಹುಟ್ಟುವುದಕ್ಕೆ ಹುಟ್ಟುವಂಥದ್ದಕ್ಕೆ ವಿಶೇಷ ಅಭಾವ ವಿಶೇಷತೆ ಇಲ್ಲದ ಕಾರಣ ಪ್ರಕೃತಿ ವಿಕಾರ ಭಾವ ಅನುಪತ್ತೇ ಪ್ರಕೃತಿ ವಿಕಾರ ಭಾವವು ಸಿದ್ಧಿಸುವ ಸಿದ್ಧಿಸದೇ ಇರುವುದರಿಂದಾಗಿ ಒಂದರಿಂದ ಇನ್ನೊಂದು ಉಂಟಾಗ್ತದೆ ಅಂತ ಹೇಳಿದ್ರೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅಂತೇಳಿ ಹೇಳುವ ಕಾರಣ ಬ್ರಹ್ಮದಿಂದಲೇ ಬ್ರಹ್ಮವು ಉಂಟಾಗಬೇಕು ನಾವು ಇಹ ಸನ್ಮಾತ್ರ ಬ್ರಹ್ಮಣ ಸನ್ಮಾತ್ರಾದ ಉತ್ಪತ್ತಿ ಸಂಭಾವ್ಯತೆ ಸತ್ವ ಸತ್ವ ಏಕ ಸದಂತರಾಭಾವಚ್ಚ ಯಾಕೆ ಇದು ಅಂತ ಹೇಳಿದರೆ ಸತ್ವಸ ಸತ್ ಸತ್ವ ಯಾವುದಿದೆಯೋ ಸದ್ರೂಪವಾದ್ದು ಅದಕ್ಕೆ ಏಕತ್ವೇನ ಸದ್ ಅಂತರ ಅಭಾವಾತ್ ಅದು ಒಂದೇ ಇರತಕ್ಕಂಥದ್ದು ಯಾವುದು ಸದ್ರೂಪ ಅಂತೇಳಿ ಇರತಕ್ಕಂಥ ಅಸ್ತಿತ್ವ ಮೂಲ ಅಸ್ತಿತ್ವ ಯಾವುದಿದೆ ವೇದಾಂತದಲ್ಲಿ ಆದರೆ ಸದ್ ಇನ್ನೊಂದು ಸತ್ ಅಂತೇಳಿ ಇಲ್ಲ ಒಂದೇ ಇರುವಂಥದ್ದು ಹಾಗಾಗಿ ಅದರಿಂದಲೇ ಅದು ಹುಟ್ಟಬೇಕಷ್ಟೆ ವೇದಾಂತದ ಪ್ರಕಾರ ಈಗ ಸಾಂಖ್ಯರ ಪ್ರಕಾರ ಪ್ರಧಾನದಿಂದ ಮಹತ್ವ ವೇದಾಂತದ ಪ್ರಕಾರ ಬ್ರಹ್ಮದಿಂದಲೇ ಬ್ರಹ್ಮ ಉಂಟಾಗಬೇಕಷ್ಟೇ ಯಾಕಂದರೆ ಸದ್ವಸ್ತುವಿನಿಂದ ಸದ್ವಸ್ತು ಉಂಟಾಗತಕ್ಕಂಥದ್ದು ಸದ್ವಸ್ತು ಒಂದೇ ಇರುವುದು ಯಾವುದು ಬ್ರಹ್ಮ ಹಾಗಾಗಿ ಬೇರೆ ಇಲ್ಲದ ಕಾರಣ ಸದ್ವಸ್ತು ಏಕಮೇಯವಾದ ದ್ವಿತೀಯವಾದ ಬ್ರಹ್ಮ ಅಂತೇಳಣ ಅದರಿಂದಲೇ ಅದು ಹುಟ್ಟಬೇಕಷ್ಟೆ ನಾ ಅಪಿ ಸದ್ವಿಶೇಷಾತ್ ದೃಷ್ಟ ವಿಪರ್ಯಯತ್ ಹಾಗೆಯೇ ಸದ್ವಿಶೇಷ ನ ಸದ್ವಿಶೇಷಾತ್ ದೃಷ್ಟ ವಿಪರ್ಯಯಾತ್ ಹಾಗೆ ಈ ಸತ್ಯಗಿಂತ ಇನ್ನೊಂದು ವಿಶೇಷ ಯಾವುದೂ ಇಲ್ಲ ನಮ್ಮ ಅನುಭವ ಸಿದ್ಧವಾದದ್ದಿದು ಅಥವಾ ಅನುಭವಕ್ಕೆ ವಿರುದ್ಧ ಆಗ್ತದೆ ಸತ್ಯಗಿಂತ ವಿಶೇಷ ಇನ್ನೊಂದಿದೆ ಅಂತೇಳಿ ಹೇಳಿದರೆ ಅಸ್ತಿತ್ವಕ್ಕಿಂತ ಮೂಲ ಅಸ್ತಿತ್ವ ಒಂದೇ ಇರತಕ್ಕಂಥ ಅದಕ್ಕಿಂತ ವಿಶೇಷ ಇನ್ನೊಂದು ಅಂತೇಳಿಲ್ಲ ಸಾಮಾನ್ಯಾದಿ ಅದು ಇದರಲ್ಲಿಯೂ ಕೂಡ ಬರ್ತದೆ ಯಾರು ಗಾರ್ಗೆ ಪ್ರಶ್ನೆ ಮಾಡ್ತಾಳೆ ಯಾಜ್ಞಾನಕ್ಕೆ ಬ್ರಹ್ಮಕ್ಕೂ ಮೂಲ ಯಾವುದು ಅಂಥೇಳಿ ಆಗ ನೀನು ಇಂತಹ ಪ್ರಶ್ನೆಗಳನ್ನು ಕೇಳಬೇಡ ಅಂಥೇಳಿ ಹಜ್ಞಾನಕ್ಕೆ ಕೊನೆಗೆ ಹೇಳಿಬಿಡ್ತಾನೆ ಇಂತಹ ಅಬದ್ಧ ಪ್ರಶ್ನೆಗಳನ್ನು ಕೇಳಬೇಡ ಅಂಥೇಳಿ ಯಾಕೆ ಅನುಭವವೇತ್ಯವಾದದ್ದು ಯಾವುದಿದೆಯೋ ಅದನ್ನು ಅನುಭವದಿಂದಲೇ ತಿಳಿಬೇಕು ಕೇವಲ ಪ್ರಶ್ನೆಯಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಪ್ರಶ್ನೆ ಮಾಡುವುದರಿಂದಲೇ ಎಲ್ಲವನ್ನು ತಿಳಿಯುವಂಥದ್ದು ಮೂರ್ಖತನ ಅನುಭವದಿಂದ ಕಂಡುಕೊಳ್ಳಬೇಕು ಅದನ್ನು ನಾನು ಕಂಡುಕೊಂಡಿದ್ದೇನೆ ನೀನು ಕಂಡುಕೊಳ್ಳು ಅದಕ್ಕೆ ತಪಸ್ಸ ಬ್ರಹ್ಮ ವಿಜ್ಞಾಸಸ್ವ ಅಂಥೇಳಿ ತೈತಿರೋ ಉಪನಿಷತ್ತಿನಲ್ಲಿ ಕೂಡ ಭೃಗು ಕೇಳಿದಾಗ ಬ್ರಹ್ಮ ಏನು ಅಂತೇಳಿ ಕೇಳಿದಾಗ ವರುಣ ಭೃಗುವಿನ ತಂದೆ ಹ್ಞೂ ವಾರುಣಿಯಾದಂತಹ ಉಪದೇಶ ಮಾಡ್ತಾನೆ ತಪಸ್ಸಿನಿಂದ ಬ್ರಹ್ಮವನ್ನು ತಿಳ್ಕೋ ಅಂತೇಳಿ ಯಾಕಂದರೆ ಅದು ಹೇಳಿ ಅದರ ಬಗ್ಗೆ ಮನನ ಮಾಡಬೇಕು ತಪಸ್ಸು ಏನು ಮನನ ಶ್ರವಣ ಮನನ ನಿಧಿ ಧ್ಯಾಸನಾದಿಗಳು ಹೀಗೆ ಏನು ಹೇಳ್ತಾರೆ ಇಲ್ಲಿ ಅಂತೇಳಿದರೆ ಸತ್ತಿನಿಂದಲೇ ಸತ್ತಿನ ಉತ್ಪತ್ತಿ ಇರುವಿಕೆಯಿಂದಲೇ ಇರುವಿಕೆಯ ಉತ್ಪತ್ತಿ ಅಂಥೇಳಿ ಸಾಮಾನ್ಯಾದಿ ವಿಶೇಷ ಉತ್ಪದ್ಯಮಾನ ದೃಷ್ಟ ಸಾಮಾನ್ಯದಿಂದ ವಿಶೇಷವು ಉಂಟು ಉಂಟಾಗುವಂಥದ್ದು ಕಾಣುತ್ತದೆ ವಿಶೇಷ ಅಂದ್ರೇನು ಈ ಸೃಷ್ಟಿಯಲ್ಲಿ ಒಂದೊಂದಕ್ಕೊಂದೊಂದು ರೀತಿಯ ವಿಶೇಷ ಕಾಣುತ್ತದೆ ವ್ಯಾವಹಾರಿಕವಾಗಿ ಹ್ಞೂ ಗಿಡ ಮರಗಳದ್ದು ವಿಶೇಷ ಬೇರೆ ಪ್ರಾಣಿಗಳದ್ದು ಇನ್ನೊಂದು ಬೇರೆ ಮನುಷ್ಯರದ್ದು ಮತ್ತೊಂದು ರೀತಿ ನದಿ ತೊರೆಗಳದ್ದು ಇನ್ನೊಂದು ರೀತಿ ಹೀಗೆ ಸಾಮಾನ್ಯದಿಂದ ವಿಶೇಷವು ಉತ್ಪದ ಉತ್ಪತ್ತಿ ಆಗ್ತಕ್ಕಂಥ ಕಾಣಿಸ್ತದೆ ನಾಪಿ ಅಸತಃ ತದ ಅದು ಇಲ್ಲದೆ ಇರೋದರಿಂದ ಉತ್ಪತ್ತಿ ಏನು ಇಲ್ಲದೆ ಅದರಿಂದ ಅದು ನಿರಾತ್ಮಕತ್ವಾದ ಅಸತಃ ಯಾಕೆ ಅಸತ್ತು ಅಂತೇಳಿದ ಏನು ಒಂದು ಆತ್ಮ ಅಲ್ಲದ್ದು ನಿರಾತ್ಮಕ ಆತ್ಮವೇ ಇಲ್ಲ ಅಂತೇಳಿ ಹೇಳಿದರೆ ಅದು ಅಸತ್ತಾಗ್ತದೆ ಏನೂ ಇಲ್ಲದಿರುವಂಥದ್ದು ಶೂನ್ಯ ಅಂತಹ ಶೂನ್ಯದಿಂದ ಹುಟ್ಟಿದ್ದಲ್ಲ ಯಾವುದು ಇಲ್ಲಿ ಇರುವಂಥದ್ದೆಲ್ಲ ಜಾತಾದೇವ ಜಾಯತೆ ಇತಿ ಅಭ್ಯುಪಗಮೀ ತು ಅನವಸ್ಥಾ ಪ್ರಸಜೇತ ಹುಟ್ಟಿದ್ದರಿಂದಲೇ ಹುಟ್ಟುವಿಕೆ ಅಥವಾ ಹುಟ್ಟಿದ್ದರಿಂದಲೇ ಜಾಯತೆ ಹುಟ್ಟುತ್ತದೆ ಅಂಥೇಳಿ ಹೇಳುವ ಕಾರಣ ಅನವಸ್ಥ ಪ್ರಸಜೇತ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ತಸ್ಮ್ ಮಾಯೆಯವ ಸ್ವತಃ ಜನ್ಮ ಅಭ್ಯುಪಗಂತವ್ಯ ಈಗ ಜಾತದೇವ ಜಾಯತೆ ಇತ್ಯುಪಗಮಿ ತೂ ಅನವಸ್ಥಾ ಪ್ರಸಜೆತ ಅಂದರೆ ಜಾತ ಹುಟ್ಟುವಿಕೆ ಎಂಬುದರಿಂದಲೇ ಜಾಯತೇ ಹುಟ್ಟುತ್ತದೆ ಅಂತೇಳಿ ಹೇಳುವಂಥದ್ದು ಹುಟ್ಟುವ ಕಾರಣದಿಂದಾಗಿ ಇತ್ತು ಇಭ್ಯುಪಗಮಿ ಈ ರೀತಿಯಾಗಿ ಅರ್ಥ ಮಾಡಿಕೊಂಡಾಗ ತೂ ಅನವಸ್ಥಾ ಪ್ರಸಜ್ಯೇತ ಅಂದರೆ ಅನವಸ್ಥಾ ಅವಸ್ಥಾ ಅನವಸ್ಥಾ ಇರುವಿಕೆ ಇಲ್ಲದಿರುವಿಕೆ ಅವಸ್ಥಾ ಅಂದರೆ ಇರುವಿಕೆ ಅನವಸ್ಥಾ ಅಂದರೆ ಇಲ್ಲದಿರುವಿಕೆ ಪ್ರಸಜ್ಯೇತ ತಸ್ ಮಾಯೆಯ ಎವ ಸ್ವತಃ ಜನ್ಮ ಅಭ್ಯುಪಗಂತವ್ಯ ಹಾಗಾಗಿ ಮಾಯೆಯಿಂದಲೇ ಈ ಸತ್ ಯಾವುದಿದೆ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮ ಇದೆ ಅದು ಸೃಷ್ಟಿಯಾಗಿ ತೋರತಕ್ಕಂಥದ್ದು ಉಂಟಾಗುವಂಥದ್ದು ಮಾಯೆಯಿಂದ ಅಂಥೇಳಿ ತಿಳಿಬೇಕು ಅಂತೇಳಿ ಹೇಳ್ತಾರೆ ನಚ ಅಸತಃ ಕಸ್ಯಚಿತ್ ಕಥಂಚಿದಪೀ ಜನ್ಮ ಸಂಭವತಿ ಯಾಕೆ ಅಸತ್ತಿಗೆ ಜನ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದಿರೋದ್ರಿಂದ ಇರುವಂಥದ್ದಾಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಇದೆ ಅದರಿಂದಲೇ ಇನ್ನೊಂದು ಆಗ್ತದೆ ಹಾಗಾಗಿ ಅದು ಮಾಯೆಯಿಂದ ಯಾವುದು ಬ್ರಹ್ಮವಸ್ತು ಮಾಯೆಯನ್ನು ಆಶ್ರಯಿಸಿ ಜನ್ಮವನ್ನು ಹೊಂದುತ್ತದೆ ಅಂಥೇಳಿ ಅಸತಃ ನಿರಾತ್ಮಕತ್ವಾದವ ವಂಧ್ಯಾಪುತ್ರವತ್ ಉದಾಹರಣೆ ಕೊಡ್ತಾರೆ ಅದಕ್ಕೆ ಅಸತ್ ಅಂದರೆ ಅದು ನಿರಾತ್ಮಕವಾದದ್ದು ಅದು ಹೇಗೆ ಅಸತ್ತಿನಿಂದ ಸೃಷ್ಟಿಯಾಗ್ತದೆ ಏನೂ ಇಲ್ಲದ್ರಿಂದ ಉಂಟಾಯಿತು ಅಂತೇಳಿ ಹೇಳಿದರೆ ಅದು ವಂಧ್ಯೆ ಅಥವಾ ಬಂಜೆಗೆ ಮಕ್ಕಳು ಹುಟ್ಟಿದರು ಅಂತೇಳಿ ಹೇಳಿದ ಹಾಗೆ ಆಗ್ತದೆ ಅವಳು ಬಂಜೆ ಅಂದರೆ ಬಂಜೆತನ ಇರ್ತಕ್ಕಂಥ ಸ್ಟೇರಿಟಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹ್ಞೂ ಮಕ್ಕಳಾಗದಿರುವಂತಹ ತೊಂದರೆ ಇದೆ ಅಂಥವಳಿಗೆ ಮಕ್ಕಳಾಯಿತು ಅಂತೇಳಿ ಹೇಳಿದಾಗೆ ಆಗ್ತದೆ ಹಾಗೇ ಅಸತ್ಯ ಎನ್ನುವಂಥದ್ದರಿಂದ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ ಅದು ಮೂರ್ಖತನವಾಗ್ತದೆ ತದಕ್ತ ಹಾಗಾಗಿ ಹೇಳಲ್ಪಟ್ಟಿದೆ ಸತೋಹಿ ಮಾಯಾ ಜನ್ಮ ಯುಜ್ಯತೆ ನಥು ತತ್ವತಃ ಗೌಡಪಾದಿಕ ಗೌಡಪಾದ ಕಾರಿಕಲ್ಲಿ ಹೇಳ್ತಾರೆ ಶಂಕರರ ಪರಮ ಗುರುಗಳಾದ ಗೋವಿಂದ ಗುರುಗಳು ಶಂಕರರ ಪರಮ ಗುರುಗಳು ಗೌಡಪಾದರು ಸತೋಹಿ ಅವರು ಕಾರಿಕೆ ಬರ್ತಾರೆ ಮಾಂಡುಕ್ಯ ಕಾರಿಕೆಗಳು ಅಂಥೇಳಿ ಸತೋ ಹಿ ಮಾಯೆಯ ಜನ್ಮ ಯುಜ್ಯತೆ ನತು ತತ್ವತಃ ಮಾಂಡುಕ್ಯ ಉಪನಿಷತ್ತಿಗೆ ಕಾರಿಕೆಗಳು ಸತ್ ಯಾವುದಿದೆ ಅಸ್ತಿತ್ವ ಯಾವುದಿದೆ ಅದಕ್ಕೆ ಮಾಯೆಯ ಜನ್ಮ ಯುಜ್ಯತೆ ನ ತತ್ವತಃ ಮಾಯೆಯಿಂದಲೇ ಜನ್ಮವು ಹೊಂದಿಕೆಯಾಗ್ತದೆ ಹೊರತು ತತ್ವತಃ ಅಲ್ಲ ತಾತ್ವಿಕವಾಗಿ ಅಲ್ಲ ತತ್ವ ಜಾಯತೇ ಯಾತ ತಿ ಜಾಯತೆ ತತ್ವ ಯಾವ್ದು ಹುಟ್ಟದೋ ಜಾತ ಯಾತೇ ಅದು ಅವನಿಂದಲೇ ಹುಟ್ಟಬೇಕಷ್ಟೆ ಅಸತೋ ಮಾಯೆಯ ಜನ್ಮ ತತ್ವ ನೈ ಯುಜ್ಯತೆ ಅಸತ್ತಿನಿಂದ ಈ ಅಸತ್ತಿಗೆ ಮಾಯೆಯಿಂದ ಜನ್ಮೌ ತತ್ವ ಹೊಂದಿಕೆ ಆಗುವುದಿಲ್ಲ ಯಾಕೆ ವಂಧ್ಯಾಪುತ್ರೋ ನ ತತ್ವೇನ ಮಾಯ ಯಾವ ಪಿ ಕೂಡ ಯಾವುದು ಯಾವ ಮಾಯಿಂದಲೂ ಕೂಡ ಬಂಜಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಹೇಗೆಯೋ ಹಾಗೆಯೇ ಇಲ್ಲದೇ ಇರುವಿಕೆ ಯಾವುದು ಅಸತ್ ಅದರಿಂದ ಮಾಯೆಯಿಂದಲೂ ಜನ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತ್ತಿನಿಂದಲೇ ಇರುವಿಕೆಯಿಂದಲೇ ಯಾವುದೋ ಒಂದು ಇದೆ ಅದರಿಂದಲೇ ಇದು ಉಂಟಾಯಿತು ಅಂತೇಳಿ ಸಾಧಿಸ್ತಾರೆ ಅದೇ ಬ್ರಹ್ಮ ಮಾಯೆಯಿಂದ ಇದು ಉಂಟಾಯಿತು ಬ್ರಹ್ಮನ ಅಂಥೇಳಿ ಗೌಡಪಾಲಕಾರಿಕ ಮೂರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳು ಶ್ಲೋಕಗಳು ಇತಿ ಎಂಬುದಾಗಿ ಹೀಗೆ ಮಾಯಾಸತ್ಕಾರ್ಯವಾದೆ ನ ಕಷ್ಟಿೋ ಹಾಗಾಗಿ ಇದನ್ನು ಮಾಯಾಸತ್ಕಾರ್ಯವ ಅಂತ ಹೇಳ್ತಾರೆ ಅದರಲ್ಲಿ ಯಾವುದೇ ದೋಷ ಇಲ್ಲ ತಪ್ಪಿಲ್ಲ ಮಾಕಾರ್ಯ ಜಗತ್ತ ಪ್ರತ್ಪತ್ತೇ ಉತ್ಪನ್ನ ಚ ಕಾರಣಭೂತಬ್ರಹ್ಮತ್ಮನ ಸತ್ವಾಭ್ಯುಪಮ್ ಯಾಕೆ ದೋಷ ಇಲ್ಲ ಮಾಯಾ ಕಾರ್ಯ जगत्तिपत् मदद सृष्टि उत्पन्न च कारणभूत ब्रह्मात्मना उत्पत्तिदंत कारणूतवाद ब्रह्मात्मा ಆ ಬ್ರಹ್ಮಾತ್ಮನಿಂದಲೇ ಇದು ಉಂಟಾಯಿತು ಎನ್ನುತಕ್ಕಂಥದ್ದು ಸತ್ವಾಭ್ಯುಪಗಮಾತ್ ಇದು ಸತ್ವದಿಂದ ಇರುವಿಕೆಯಿಂದಲೇ ಇರುವಂಥ ಇದು ಉಂಟಾಯಿತು ತೋರಿ ಬರುವಂತಹ ಜಗತ್ತು ಅಂಥೇಳಿ ಸಾಧಿಸಲ್ಪಡ್ತದೆ ತಥಾಹಿ ಭಾಷ್ಯಕಾರೇಣ ಹಾಗೆ ಭಾಷ್ಯಕಾರರು ಹೇಳ್ತಾರೆ ಶಂಕರಾಚಾರ್ಯರು ನಾನು ಶಬ್ದಾದಿಹೀನಂ ಬ್ರಹ್ಮ ಜಗತ್ತ ಕಾರಣಂ ಶಬ್ದಾದಿಗಳು ಇಲ್ಲದಂತಹ ಶಬ್ದಾದಿಗಳು ವರ್ಜಿತವಾಗಿರತಕ್ಕಂತಹ ಬ್ರಹ್ಮವು ಜಗತ್ತಿಗೆ ಕಾರಣವಲ್ಲ ನನು ಅಂದರೆ ಅಲ್ಲವೇ ಶಬ್ದಾದಿಹೀನಂ ಬ್ರಹ್ಮ ಜಗತ್ತ ಕಾರಣಂ ಯಾವುದೇ ಶಬ್ದಾದಿಗಳು ಇಲ್ಲದಂತಹ ಬ್ರಹ್ಮ ಅಂದರೆ ಯಥ ವಾಚೋ ಅಪ್ರಾಪ್ಯ ಮನಸಾ ಸಹ ಮಾತು ಮತ್ತು ಮನಸ್ಸಿಗೆ ನಿಲುಕದಂತಹ ಬ್ರಹ್ಮ ಯಾವುದಿದೆ ಅದುವೇ ಜಗತ್ತಿಗೆ ಕಾರಣವಲ್ಲವೇ ಅಂತೇಳಿ ಕೇ ಹೇಳ್ತಾರೆ ಭಾಷಿಕರ ಅದುವೇ ಕಾರಣ ಅಂತೇಳಿ ಇತ್ಯಾಶಂಕ್ಯ ಎಂಬುದಾಗಿ ಸಂದೇಹಿಸಿ ಪರಿಹೃತ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಸೂತ್ರ ಭಾಷೆಯಲ್ಲಿ ಬ್ರಹ್ಮಸೂತ್ರ ಭಾಷೆಯ ಎರಡು ಅಲ್ಲಿ ಹೇಳ್ತಾರೆ ಬಾಢಂ ಇರ್ಲಿ ಹೌದು ಸತ್ಯ ಅಂತೇಳಿ ನಟು ಶಬ್ದಾದಿಮತ್ ಕಾರ್ಯಂ ಹೀನಂ ಕಾರಣಾತ್ಮನತ್ಪತ್ತೇ ಇಂ ಅಸ್ತಿ ತನ್ನ ಶಕ್ಯತೆ ವಕ್ತುತ್ಪತ್ತೇ ಅಸತ್ ಕಾರ್ಯಮಿತಿ ನೋ ಶಿಮತ್ ಕಾರ್ಯ ಶಬ್ದಾದಿಮ್ ಅಂದರೆ ಶಬ್ದಾದಿಗಳು ಇರುವವ ಶಬ್ದಾದಿ ಹೀನ ಬ್ರಹ್ಮ ಅಂದರೆ ಆಗ ಹೇಳಿದ್ದು ಶಬ್ದಾದಿಗಳು ಇರುವಂತಹ ವಸ್ತು ಯಾವುದಿದೆ ಅಂದರೆ ಶಬ್ದಗಳಿಗೆ ನಿಲುಕ ನಿಲುಕುವಂತಹ ಶಬ್ದಾದಿಮತ್ ಕಾರ್ಯಂ ಯಾವುದು ಅದು ಕಾರ್ಯ ಇಂಥ ಕಾರ್ಯ ಆಯಿತು ಸೃಷ್ಟಿಯಾಯಿತು ಜಗತ್ತಾಯಿತು ಅಂತ ಶಬ್ದಗಳಿಗೆ ಸಿಗುವಂತಹದ್ದು ಕಾರ್ಯ ಅದು ಕಾರಣಾತ್ಮನ ಹೀನಂ ಕಾರಣಾತ್ಮವು ಇಲ್ಲದೆ ಇರತಕ್ಕಂತಹ ಪ್ರಾಕ್ ಉತ್ಪತ್ತೇ ಇದ ಅಸ್ತಿ ಕಾರಣಾತ್ಮನ ಹೀನ ಪ್ರತ್ಪತ್ತೇ ಇಂ ಅಸ್ತಿ ಉತ್ಪತ್ತೇಕ್ ಇೀಂವಾ ಅಸ್ತಿ ಉತ್ಪತ್ತಿಗಿಂತ ಮೊದಲು ಅಥವಾ ಉತ್ಪತ್ತಿಯ ನಂತರ ಈಗ ಇದೆ ಯಾವುದು ಕಾರಣಾತ್ಮ ತೇನ ನ ಶಕ್ಯತೆ ವಕ್ತು ಪ್ರಾಗು ಉತ್ಪತ್ತೇ ಅಸತ್ ಕಾರ್ಯಮೀತಿ ಅಂದ್ರೆ ಈ ಉತ್ಪತ್ತಿಗೆ ಮೊದಲು ಕೂಡ ಈ ಸತ್ ಎನ್ನತಕ್ಕಂಥದ್ದು ಇತ್ತು ಈಗ ಉತ್ಪತ್ತಿ ಆದ ಕೂಡ ಇದೆಲ್ಲವನ್ನೂ ವ್ಯಾಪಿಸಿ ಸತ್ ಎನ್ನತಕ್ಕಂಥದ್ದು ಇದೆ ಅಸ್ತಿತ್ವ ಎನ್ನತಕ್ಕಂಥದ್ದು ಇದೆ ಸೃಷ್ಟಿಗೆ ಮುಂಚೆಯೂ ಕೂಡ ಈ ಜಗತ್ತು ಇಲ್ಲದಿದ್ದರೂ ಜಗತ್ತಿನ ಮೂಲವಸ್ತು ಇತ್ತು ಸೃಷ್ಟಿಯ ಬಳಿಕವೂ ಕೂಡ ಜಗತ್ತನ್ನೆಲ್ಲ ವ್ಯಾಪಿಸಿರ್ತಕ್ಕಂತಹ ಒಂದು ಚೇತನ ಶಕ್ತಿ ಅಸ್ತಿತ್ವ ಇದೆ ಹಾಗಾಗಿ ಈ ಜಗತ್ತು ಏನತಕ್ಕಂಥದ್ದು ಅಸತ್ತಿನ ಕಾರ್ಯವಲ್ಲ ಸತ್ತಿನ ಕಾರ್ಯವೇ ಅಂತೇಳಿ ಹೇಳ್ತಾರೆ ಇಲ್ಲದೇ ಇರುವಿಕೆಯ ಕಾರ್ಯ ಅಲ್ಲ ಇದು ಯಾವುದೋ ಇರುವ ಅಸ್ತಿತ್ವದ್ದೇ ಕಾರ್ಯ ಇದು ಅಂತೇಳಿ ಇತಿ ಹಾಗೇ ಮುಂದೆ ಸೂತ್ರ ಭಾಷೆಯಲ್ಲಿ ಎರಡು ಒಂದು ಹದಿನಾರು ಪಾದ ಇನ್ನೂರ ಮೂರು ಅದರಲ್ಲಿ ಕೂಡ ಹೇಳ್ತಾಯಿದ್ದಾರೆ ಇತಶ್ಚ ಕಾರಣಾತ್ ಈ ಕಾರಣದಿಂದಾಗಿ ಕಾರ್ಯಸೇ ಅನನ್ಯತ್ವ ಕಾರ್ಯಕ್ಕೆ ಅಂದರೆ ಯತ್ ಕಾರಣಂ ಪ್ರಾಗುತ್ಪತ್ತೇ ಕಾರಣಂ ಉತ್ಪತ್ತೇ ಪ್ರ ಕಾರಣಾತ್ಮನ ಸತ್ವಂ ಕಾರಣ ಕಾರ್ಯಸ್ಯ ಅವರಕೀನಿಸ ಕಾರ್ಯಸನಂತರ ಆದಂತಹ ಕಾರ್ಯ ಯಾವುದಿದೆ ಆ ಕಾರ್ಯಕ್ಕೆ ಸತ್ವವೇ ಕಾರಣವಾದದ್ದು ಕಾರಣಾತ್ಮನಾದಂತಹ ಸತ್ವ ಯಾವುದಿದೆ ಅದು ಉತ್ಪತ್ತಿಗೂ ಹಿಮೊದಲು ಕಾರಣವಾಗಿ ಇತ್ತು ಅಂತೇಳಿ ಈ ಕಾರಣದಿಂದಾಗಿ ನಾವು ತಿಳಿಬೇಕು ಸದೇವ ಸೋಮ್ ಅದಕ್ಕೆ ಯಾವುದರಿಂದಾದರೂ ಶ್ರುತಿಗಳಿಂದಲೂ ಕೇಳಿ ಬರ್ತದೆ ಅದಕ್ಕೆ ಆಧಾರ ಹೇಳ್ತಾರೆ ಭಾಷಕ ಶಂಕರಾಚಾರ್ಯರು ಸದೈವ ಸೌಮ್ಯ ಇದಮಗ್ರ ಆಸೀತ್ ಇಲ್ಲೆಲ್ಲವೂ ಸೃಷ್ಟಿಗೂ ಮುಂಚೆ ಏನಿತ್ತು ಸತ್ ಎನ್ನತಕ್ಕಂತಹದ್ದು ವ್ಯಾಪಿಸಿತ್ತು ಚಾಂದೋಗಿ ಉಪನಿಷತ್ತು ಆರು ಎರಡು ಒಂದು ಆತ್ಮ ವ ಇದ ಅಗ್ರ ಆತ್ಮವೇ ಇಲ್ಲೆಲ್ಲವೂ ವ್ಯಾಪಿಸಿತ್ತು ಅಂದರೆ ರೈತರೇ ಉಪನಿಷತ್ತು ಒಂದು ಒಂದು ಒಂದು ಹೇಳ್ತದೆ ಮೊದಲನೇ ಮಂತ್ರ ಇತ್ಯಾದವು ಇದಂ ಶಬ್ದಗೃಹೀತ ಕಾರ್ಯಸಂದರೆ ಕಾರ್ಯ ಈ ಜಗತ್ತು ಇದಂ ಶಬ್ದದಿಂದ ಹೇಳಲ್ಪಟ್ಟಂತಹ ಈ ಕಾರ್ಯ ಯಾವುದಿದೆ ಜಗತ್ತು ಕಾರ್ಯರೂಪವಾದದ್ದು ಅದಕ್ಕೆ ಕಾರಣೀನ ಸಮಾನ ಅಧಿಕರಣ್ಯಾತ ಕಾರಣ ಯಾವುದು ಆತ್ಮ ಅದಕ್ಕೂ ಇದಕ್ಕೂ ಸಮಾನತೆಯನ್ನು ಹೇಳಲ್ಪಡ್ತದೆ ಯಾಕೆ ಆವಾಗ ಕಾರ್ಯ ಯಾವುದಿತ್ತು ಆತ್ಮ ಮಾತ್ರ ಇತ್ತು ಅದೇ ಕಾರಣ ಅದೇ ಕಾರ್ಯ ಈಗ ಜಗತ್ತಾಗಿ ತೋರಿ ಸೃಷ್ಟಿ ಆದ ಹಾಗಾಗಿ ಆವಾಗ ಅದು ಸಮಾನ ಅಧಿಕರಣ ಒಂದೇ ಆಗಿತ್ತು ಕಾರ್ಯವು ಆಮೇಲೆ ಕಾರಣದಿಂದ ಕಾರ್ಯವು ಉಂಟಾಯಿತು ಎಚ್ಚ ಯದ ಆತ್ಮನಾ ಯತ್ರ ನರ್ತತೆ ನ ತ ಉತ್ಪದ್ಯತೆ ಯಾವುದು ಆತ್ಮನಾ ಯತ್ರ ನರ್ತತೆ ಆತ್ಮನಾಗಿ ಇರಲಿಲ್ವೋ ನ ತತ್ ತತಃ ಉತ್ಪದ್ಯತೆ ಅದರಿಂದ ಅದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಈಗ ಬೀಜ ಬೀಜದೊಳಗೆ ವೃಕ್ಷದ ಚಿತ್ರಣ ಇಲ್ಲದಿದ್ದರೆ ಆ ಬೀಜದಿಂದ ವೃಕ್ಷ ಉಂಟಾಗಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಯಾವುದೇ ಒಂದು ಮೂಲ ಮೂಲದಲ್ಲಿ ಅದರಿಂದ ಆಗತಕ್ಕಂತಹ ಮುಂದಿನ ಸೃಷ್ಟಿ ಯಾವುದಿದೆ ಅದರ ಸೂಕ್ಷ್ಮ ರೂಪ ಇಲ್ಲದಿದ್ದಲ್ಲಿ ಏನೂ ಇಲ್ಲದೇ ಆಗಲಿಕೆ ಸಾಧ್ಯ ಇಲ್ಲ ಶೂನ್ಯದಿಂದ ಸೃಷ್ಟಿಯಾಗುವಂಥದ್ದು ಕೇವಲ ಮಾಯೆ ಅದು ಇದೇ ಮಾಯೆ ಅಂತೇಳಿ ಹೇಳ್ತಾರೆ ಹಾಗಿರುವಾಗ ಅದನ್ನು ಏನು ಅಂತ ಹೇಳೋದು ನಾವು ಹೀಗೆ ಯಥಾ ಅದಕ್ಕೆ ಉದಾಹರಣೆ ಕೊಡ್ತಾರೆ ಸಿಕತಾಭ್ಯ ತೈಲಂ ಮರಳಿನಿಂದ ಹೊಯ್ಗೆ ತೈಲ ಎಣ್ಣೆ ತೆಗೆದ ಹಾಗೆ ಮರಳಿನಿಂದಲೇ ಎಣ್ಣೆಯೆಲ್ಲ ತೆಗೆಯೋದು ನಿಜವಾಗಿ ಮರಣನ್ನು ಆಗೆದು ಬಗೆದು ಅದರೊಳಗೆ ಸಂಗೃಹಿತವಾದಂತಹ ಪೆಟ್ರೋಲಿಯಂ ತೈಲವನ್ನು ತೆಗೆಯುತ್ತಾರೆ ತಸ್ಮಾತ್ ಪ್ರಾಗುತ್ಪತ್ತೇ ಅನನ್ಯ ಉತ್ಪತ್ತಿಗಿಂತ ಮೊದಲು ಬೇರೆ ಯಾವುದು ಇಲ್ಲದ್ರಿಂದ ಆತ್ಮ ಮುಂದೆ ಇದ್ದದರಿಂದ ಉತ್ಪನ್ನ ಅಪಿ ಅನನ್ಯತ್ ಏವ ಕಾರಣಾತ್ ಕಾರ್ಯ ಅವಗಮ್ಯತೆ ಹುಟ್ಟಿದ್ದೂ ಕೂಡ ಬೇರೆ ಯಾವುದೂ ಅಲ್ಲ ಅದುವೇ ಹುಟ್ಟಿದ್ದು ಆದ ಕಾರಣ ಆ ಹಿಂದೆ ಇದ್ದಂತಹದ್ದು ಯಾವುದು ಆತ್ಮ ಆ ಕಾರಣದಿಂದ ಕಾರ್ಯವು ಕೂಡ ಅದೇ ಅಂಥೇಳಿ ತಿಳಿದು ಬರ್ತದೆ ಹಾಗಾಗಿ ಜಗತ್ತೆಲ್ಲವೂ ಆತ್ಮವೇ ಬ್ರಹ್ಮವೇ ಅಂಥೇಳಿ ತಿಳಿದು ಬರ್ತದೆ ಯಥ ಕಾರಣಂ ಬ್ರಹ್ಮ ತ್ರಿಷು ಕಾಲೇಶು ಸತ್ವ ನಭಿಚರತಿ ಅದು ಹೇಗೆ ಅಂತೇಳಿ ಹೇಳಿದರೆ ಕಾರಣ ಬ್ರಹ್ಮವು ಕಾರಣರೂಪವಾಗಿರತಕ್ಕಂತಹ ಬ್ರಹ್ಮವು ಮೂರು ಕಾಲಗಳಲ್ಲಿಯೂ ಭೂತ ವರ್ತಮಾನ ಭವಿಷ್ಯ ಕಾಲಗಳಲ್ಲಿಯೂ ಸತ್ವ ನಭಿಚರತಿ ಅಸ್ತಿತ್ವವನ್ನು ಅದು ಇಲ್ಲದೇ ಆಗುವುದಿಲ್ಲ ಅಂತ ಸತ್ವ ಅಂದರೆ ಇರುವಿಕೆ ನಾ ವ್ಯಭಿಚರತಿ ಅದನ್ನು ಇರುವಿಕೆಯನ್ನು ಬಿಟ್ಟು ಅದು ಹೋಗುವುದಿಲ್ಲ ವ್ಯಭಿಚಾರ ಅಂದ್ರೇನು ಒಂದು ಶ್ರದ್ಧೆಯನ್ನು ಬಿಟ್ಟು ಇನ್ನೊಂದು ಶ್ರದ್ಧೆಗೆ ಹೋಗ್ತಕ್ಕಂಥದ್ದು ವ್ಯಭಿಚಾರ ಅಂತೇಳಿ ಯಾವ ಒಂದು ಆಚಾರ ಇದೆ ಅದನ್ನು ಮೀರಿ ಇನ್ನೊಂದಕ್ಕೆ ವಾಲುವಂಥದ್ದು ಅದು ವ್ಯಭಿಚಾರ ಹಾಗೆ ಆಗುವುದಿಲ್ಲ ಅಂದರೆ ಇರುವಿಕೆಯೂ ಇಲ್ಲದೇ ಆಗುವುದಿಲ್ಲ ಮೂರು ಕಾಲಗಳಲ್ಲಿಯೂ ಬ್ರಹ್ಮವಸ್ತು ಇದೆ ಕಾರಣ ರೂಪವಾಗಿರ್ತಕ್ಕಂಥದ್ದು ಏನು ಕಾರ್ಯಮಿ ಜಗತ್ತು ತ್ರಿಷು ಕಾಲೇಶು ಸತ್ವ ನಭಿಚರತಿ ಹಾಗೆಯೇ ಹಾಗಾದ್ರಿಂದಲೇ ಕಾರ್ಯರೂಪವಾದ ಜಗತ್ತು ಕೂಡ ಮೂರು ಕಾಲಗಳಲ್ಲಿಯೂ ಕಾರಣರೂಪವಾದ ಸತ್ವ ಅಥವಾ ಪರತತ್ವ ಯಾವುದಿದೆ ಆ ಬ್ರಹ್ಮಾತ್ಮ ಇದೆ ಅದನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮೀರಿ ಹೋಗುವುದಿಲ್ಲ ಅದರಲ್ಲೇ ನೆಲೆಯಾಗಿದೆ ಏಕಂಚ ಪುನಃ ಸತ್ವ ಹಾಗಾಗಿ ಈ ಸತ್ವವು ಇರುವಿಕೆ ಅಸ್ತಿತ್ವ ಎನ್ನುತ್ತಕ್ಕಂಥದ್ದು ಒಂದೇ ಸತ್ ತ್ವ ಸತ್ತಾಯ ಸತ್ವಂ ಇರುವಿಕೆ ಭಾವ ಅಸ್ತಿತ್ವದ ಭಾವವೇ ಸತ್ವ ಅಂತೇಳಿ ಅದು ಒಂದೇ ಆಗಿದೆ ಅತ ಅಪಿ ಅನನ್ಯತ್ವ ಕಾರಣಾತ್ ಕಾರ್ಯಸ್ಯ ಆದ್ದರಿಂದಲೇ ಕಾರಣದ ದೆಸೆಯಿಂದ ಕಾರ್ಯಕ್ಕೆ ಕೂಡ ಅನನ್ಯತ್ವ ಅನನ್ಯತ್ವವು ಬಂತು ಕಾರಣದಿಂದಾಗಿ ಕಾರಣವೂ ಅನನ್ಯವಾದದ್ರಿಂದಾಗಿ ಕಾರ್ಯವು ಕೂಡ ಅನನ್ಯವೇ ಅಂಥೇಳಿ ಹೇಳ್ತಾರೆ ಅನನ್ಯ ಅಂದರೆ ಆತ್ಮದ ಹೊರತಲ್ಲ ಕಾರ್ಯವು ಕೂಡ ಆತ್ಮವೇ ಅಂತೇಳಿ ಅನ್ಯವಲ್ಲ ಬೇರೆಲ್ಲ ಅಂತೇಳಿ ಇತ್ತೀಚ ಎಂಬುದಾಗಿ ಇದು ಭಗವತ್ಪಾದರ ಶಂಕರ ಭಗವತ್ಪಾದರ ಸೂತ್ರ ಭಾಷೆದ ಒಂದು ತುಣುಕು ಹೀಗೆ ಇದು ಬ್ರಹ್ಮನ ಜಗತ್ಕಾರಣತ್ವ ವ್ಯವಹಾರವನ್ನು ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಇದ್ದಾರೆ ಬೇರೆ ಬೇರೆ ಆಧಾರಗಳನ್ನು ಕೊಟ್ಟು ಇನ್ನು ಮುಂದಿನ ಭಾಗವನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ಇಲ್ಲಿಗೆ ಏಳನೇ ಕಂತು ಮುಕ್ತಾಯವಾಯಿತು ಓಂ ತತ್ಸತ್